ಮರಣ ಬಂದರೇನು ಸಿಟ್ಟಿಲ್ಲ ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಆವ ವಿದ್ಯೆ ಕಲಿತಡೇನು ಬಿಡದು ಬಿಡೋದು ಇಂಥ ಅನೇಕ ಮರಣಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ನಮ್ಮ ವಚನಕಾರರು ಸಂತರು ಹೇಳ್ತಾ ಬಂದರು ಮರಣಕ್ಕೇನು ಭಯಪಡಬಾರ್ದು ಆದಾಗ್ಯೂ ಸಹಿತ ನಮ್ಮ ಮಧ್ಯದಲ್ಲಿರುವಂಥ ಇದ್ದಿರುವಂಥ ಚೇತನಗಳು ಅಳಿದ್ರು ಅಂತ ಆದ ಕೂಡಲೇ ನಮ್ಮ ಮನಸ್ಸಿಗೆ ನೋವಾಗೋದು ಸಹಜ ಮೊನ್ನೆ ರಾತ್ರಿ ನಾವು ನಮ್ಮ ನಾಡಿನ ಖ್ಯಾತ ಕಾದಂಬರಿಕಾರ್ತಿ ಕಥೆಗಾರ್ತಿ ಸಾಹಿತಿ ಮತ್ತು ನಾಡೋಜ ಡಾಕ್ಟರ್ ಗೀತಾ ನಾಗಭೂಷಣ್ ಎಲ್ಲಕ್ಕೂ ಮಿಗಿಲಾಗಿ ನಮ್ಮೆಲ್ಲರ ಪ್ರೀತಿಯ ಗೀತಕ್ಕನನ್ನು ನಾವು ಮೊನ್ನೆ ರಾತ್ರಿ ಕಳ್ಕೊಂಡಿದ್ದೀವಿ ಗೀತಕ್ಕ ನಮ್ಮಿಂದ ಆಗಲಿರ್ಬೋದು ಆದರೆ ನಮ್ಮ ಈ ಬಿಸಿಲು ನಾಡಿನ ನಮಗಿರೋದು ಒಂದೇ ಕಾಲ ಅದು ಬಿಸಿಲು ಬಿರು ಬಿಸಿಲು ಬಿಸಿಲು ಇಂತಹ ಬಿಸಿಲು ನಾಡಿನೊಳಗ ಬದುಕು ಕಟ್ಕೊಂಡಂಥ ಜನತೆಯ ಜೀವನದ ಬಾಳುವೆಯ ಮೇಲೆ ಕನ್ನಡಿ ಹಿಡಿದಂಥ ಗೀತಕ್ಕ ನಮ್ಮೆಲ್ಲರ ಪ್ರೀತಿಯ ಗೀತಕ್ಕ ಇಲ್ಲ ಅಂತನ್ನೋದು ನಮ್ಮ ನಾಡಿನ ಎಲ್ಲರಿಗೂ ಇದೊಂದು ದುಃಖದ ಸಂಗತಿ ಅಂತ ನನಗಾದರೂ ನಾನಾದರೂ ಭಾವಿಸ್ತೀನಿ ಗೀತಕ್ಕ ಕೇವಲ ಲೇಖಕಿಯಾಗಿ ಮಾತ್ರ ನಮ್ಗೆ ಆತ್ಮೀಯ ಅಂತ ಅಲ್ಲ ಗೀತಕ್ಕನ ಒಡಲೊಳಗ ಈ ನಾಡಿನ ಜನತೆಯ ಬದುಕಿನ ಸಂಬಂಧಪಟ್ಟಂಗೆ ಒಂದು ತಹತಹ ಇತ್ತಲ್ಲ ಒಂದು ದೊಡ್ಡ ಮಟ್ಟದ ವೇದನೆ ಇತ್ತಲ್ಲ ದೊಡ್ಡ ಮಟ್ಟದ ನನ್ನ ನಾಡಿನ ಜನರ ಬಿಡುಗಡೆಯ ಬೈಕಿಯ ಬೀಜಗಳು ಅವಳ ಒಡಲೊಳಗ ಯಾವತ್ತೂ ಟಿಸಿಲೊಡಿಲಿಕ್ಕ ಹಪಹಪಿಸ್ತಿದ್ವಲ್ಲ ಅವುಗಳೆಲ್ಲಕ್ಕೂ ಸಹಿತ ಅಕ್ಷರದ ಎರಕ ಹೊಯ್ದು ನನ್ನ ಪ್ರೀತಿಯ ಗೀತಕ್ಕ ಹಾಗೆ ನೋಡಿದ್ರ ಗೀತಕ್ಕ ಹತ್ತೊಂಬತ್ತು ನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸಾವಳಿಗೆ ಎನ್ನುವಂಥ ಒಂದು ಸಣ್ಣ ಹಳ್ಳಿ ಒಳಗ ತಳವಾರ ಸಮುದಾಯದ ದುಡಿಯುವ ವರ್ಗದ ಸಮುದಾಯದ ಒಳಗೆ ಹುಟ್ಟದಂಥ ಒಬ್ಬ ಹೆಣ್ಣುಮಗಳು ಅವರಪ್ಪ ನಮ್ಮ ಎಂ ಎಸ್ ಕೆ ಮಿಲ್ ಎಲ್ಲಿರೋದು ಒಂದೇ ದೊಡ್ಡ ಮಿಲ್ಲದು ಆ ಮಿಲ್ಲೊಳಗ ಅವರು ಕಾರ್ಮಿಕರಾಗಿದ್ದರು ಅವರಪ್ಪ ಆ ಕಾಲಘಟ್ಟ ಇತ್ತಲ್ಲ ಅಂಥ ಒಂದು ಕಾಲದೊಳಗ ಯಾವ ಕಾಲ ಅದು ನನ್ನ ಜಿಲ್ಲೆ ಬೀದರದ ಇದು ಗೀತಕ್ಕನ ತವರು ನೆಲ ಕಲಬುರಗಿ ಜಿಲ್ಲೆ ನಾವೆಲ್ಲ ನಮ್ಮ ನಮ್ಮ ನಾಡಿನ ಅಬೀದರ್ ಜಿಲ್ಲೆಯ ನಾಡಿನೊಳಗ ಆ ಸಂದರ್ಭ ಹೆಂಗಿತ್ತು ಅಂತ ನಾವು ನೆನೆಸ್ಕೊಂಡೇವಂದ್ರೆ ಗಾಬರಿ ಆಗ್ತದೆ ಹೆಣ್ಣು ಮಕ್ಕಳಿಗೆ ಹೊರಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಎಷ್ಟೋ ಸರ್ತಿ ತಲೆಮೇನ ಸೆರಗು ಜಾರದ್ರೆ ಸಣ್ಣ ವಯಸ್ಸಿನ ಮಕ್ಕಳಿಗೆಲ್ಲ ಸೀರೆ ಉಡ್ಸ್ತಿದ್ರ ಅಂತ ನಮ್ಮ ತಾಯಿ ಹೇಳ್ತಿದ್ಳು ಮತ್ತು ಒಂದು ಗಂಡಸರು ಮನೆಯೊಳಗೆ ಬಂದಾಗ ಸೆರೆಗೇನಾದರೂ ಜಾರಿ ಬಿಟ್ಟರೆ ಏಯ್ ಈಗಿನ ತಲೆಮೇಗ ಮಳೆ ಹೊಡೀಲಿ ಅಂಥೇಳಿ ಅನ್ನೂ ಅಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳನ್ನು ಸೀರೆ ಸುತ್ತಿಸಿ ಒಂದು ಪರದೆ ಒಳಗೆ ಇಡುವಂಥ ಕಾಲಮಾನ ಅದಾಗಿತ್ತು ಅಂತಹ ಕಾಲಮಾನದೊಳಗೆ ಕಲಬುರಗಿಯಲ್ಲಿ ಎಷ್ಟು ಕಲಬುರಗಿಯಲ್ಲೂ ಏನು ಹೊರತಲ್ಲ ಹೈದ್ರಾಬಾದ್ ಕರ್ನಾಟಕದಲ್ಲಿ ಇದೊಂದು ತೀರಾ ಪಾಳೆಗಾರಿ ಮತ್ತು ಪುರುಷ ಪ್ರಧಾನ ವ್ಯವಸ್ಥೆ ಇರುವಂಥ ಪ್ರದೇಶ ಹೆಣ್ಣು ಮಕ್ಕಳಿಗೆ ಸಾಲಿ ಹೆಣ್ಣು ಹೆಣ್ಮಕ್ಳಿಗೆ ಅಕ್ಷರ ಯಾಕ ಅಂತನೋದು ಇತ್ತು ಹೆಣ್ಮಕ್ಳು ಅಂದ್ರೆ ಕೆಲಸ ಮಾಡಿಕೊಂಡು ಮನೆಯಾಗಿದ್ದಿರಬೇಕು ಅನ್ನೋದು ಇತ್ತು ಹೆಣ್ಣು ಖಾದಾನಿ ಹೆಣ್ಮಕ್ಳು ಅಂದ್ರೆ ಮನೆ ಹೊರಗೆ ಬರಬಾರ್ದು ಓದಬಾರ್ದು ಬರೀಬಾರ್ದು ಬೇರೆ ಗಂಡಸ್ರ ಜೊತೆ ಮಾತಾಡಬಾರ್ದು ಇನ್ನು ನೌಕರಿ ಮಾಡೋದಂತೂ ಭಾಳ ದೂರದ ಮಾತಾಯಿತು ನಾವೆಲ್ಲ ಸಣ್ಣವ್ರಿದ್ದಾಗ ಪ್ರೈಮರಿ ಸ್ಕೂಲ್ಗೆ ಓದುವಾಗ ಕೆಲವು ಜನ ಗಂಡಸರು ಮಾತಾಡೋದು ನಾವು ಕೇಳಿದೆವು ಮನೆಗೆ ಸಸ್ಯ ಬರಬೇಕಾದ್ರೆ ಆಕಿ ನೌಕರ ಸ್ಥಳ ಆಗಿರಬಾರ್ದು ನೌಕರಿ ಮಾಡೋ ಹೆಂಗರು ಚೆಂದಿರಲ್ಲ ಅಂಥೇಳಿ ಮಾತಾಡೋದನ್ನು ನಮ್ಮ ಕಿವಿಯಿಂದ ಕೇಳಿದೆವು ನೌಕರಿ ಮಾಡೋ ಹೆಣ್ಮಕ್ಕಳನ್ನು ಅಕ್ಷರಸ್ಥ ಹೆಣ್ಮಕ್ಕಳನ್ನು ನಂಬಲೇಬಾರ್ದು ಅನ್ನೋಂಥ ಒಂದು ತೀವ್ರವಾದಂಥ ಮಹಿಳಾ ವಿರೋಧಿ ಮೌಲ್ಯ ಈ ವ್ಯವಸ್ಥೆ ಒಳಗೆ ಅದಕ್ಕಿತ್ತು ಇದಕ್ಕೆ ಎಲ್ಲ ಪುರುಷರು ಖಂಡಿತ ನಂಬಿರಲಿಲ್ಲ ಅದಕ್ಕೆ ಬಹಳ ದೊಡ್ಡ ನಮ್ಮ ನಾಡಿನ ಚಳುವಳಿಗಳು ಸಹಿತ ಕಾರಣ ನನ್ನ ನೆಲ ಹಾಗೆ ನೋಡಿದ್ರೆ ಇಲ್ಲಿ ಮಹಿಳಾ ಸಮಾನತೆಗಾಗಿ ಧ್ವನಿಯೆತ್ತದಂಥ ನೆಲ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂಥೇಳಿ ಒಬ್ಬ ಪುರುಷ ವಚನಕಾರರು ಈ ನೆಲದೊಳಗೆ ಹೇಳಿದಂಥ ನೆಲ ನನ್ನದು ಆದರೆ ಈ ಪಾಳೆಗಾರಿ ಹಿಡಿತದೊಳಗೆ ಎಷ್ಟು ನಲಗತಾ ಬಂತು ಈ ಸನಾತನಿ ಹಿಡಿತದೊಳಗೆ ಎಷ್ಟು ನಲುಗುತ್ತಾ ಬಂತು ಎಷ್ಟು ಹೊರಡ್ತಾ ಬಂತು ನನ್ನ ನೆಲ ಅಂತ ಕೇಳಿದ್ರೆ ಅದೇ ನೆಲದೊಳಗನೆ ಹೆಣ್ಣು ಮಕ್ಕಳನ್ನು ಮುರಿದು ಮೂಲೆಗೆ ಕೂಡಿಸುವಂಥ ವ್ಯವಸ್ಥೆ ಬಂತು ಯಾವುದು ಜಾತಿ ವ್ಯವಸ್ಥೆ ವಿರುದ್ಧ ದೊಡ್ಡ ಮಟ್ಟದ ಧ್ವನಿಯನ್ನು ಎದ್ದರು ನಮ್ಮ ಶರಣರು ಈ ವ್ಯವಸ್ಥೆಯಲ್ಲಿ ಪುನಃ ಪುನಃ ಜಾತಿಯನ್ನು ಸ್ಥಾಯಿಗೊಳಿಸುವಂಥ ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ ಚಟುವಟಿಕೆಗಳು ನಡೀತಾನೇ ಇದ್ವು ಈ ರೀತಿ ಜೀವಪರ ಮತ್ತು ಜೀವ ಎರಡು ಅಂಶಗಳನ್ನು ಮಧ್ಯದಲ್ಲಿ ಸಂಘರ್ಷ ಬೆಳೀತಾ ಬೆಳೀತಾ ಬಂದಿರೋದನ್ನು ನಾವು ಇತಿಹಾಸದ ಕಾಲಘಟ್ಟದೊಳಗೆ ನೋಡ್ತೀವಿ ಗುಲ್ಬರ್ಗಾದಲ್ಲಿ ಗೀತಾ ನಾಗಭೂಷಣವರು ಓದುವಂಥ ಸಂದರ್ಭದೊಳಗೆ ಅವರ ತಾಯಿ ತಂದಿಗೆ ಗೀತನ್ನು ಓದಿಸ್ಬೇಕು ಅಕ್ಷರ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನೀವು ಕೇಳಿದ್ರೆ ಗೀತನ ತಂದೆ ಎಮ್ ಮಿಲ್ನೊಳಗ ಲೇಬರ್ ಹಾಕಿದ್ರು ಮತ್ತು ಎಮ್ ಮಿಲ್ನೊಳಗ ಕಮ್ಯುನಿಸ್ಟ್ ಪಕ್ಷದಿಂದ ಅನೇಕ ಚಟುವಟಿಕೆಗಳು ನಡೀತಾ ಇದ್ವು ಮತ್ತು ಅಲ್ಲಿ ಟ್ರೇಡ್ ಯೂನಿಯನ್ ಇತ್ತು ಆ ಟ್ರೇಡ್ ಯೂನಿಯನ್ ಮೂಲಕ ಟ್ರೇಡ್ ಯೂನಿಯನ್ ಮೂಲಕ ಅಲ್ಲಿ ಅಕ್ಷರ ಕಲಿಸುವಂಥ ಲೇಬರ್ಸ್ಗೆ ಕಾರ್ಮಿಕರಿಗೆ ಅಕ್ಷರ ಕಲಿಸುವಂಥ ಕೆಲಸ ಅಲ್ಲಿ ನಡೀತಾ ಇತ್ತು ನನಗಿದು ನಿಜವಾಗಲೂ ಹೆಮ್ಮೆಯ ಮಾತ್ರದ ಒಂದು ಸಾಮಾಜಿಕ ಬದಲಾವಣೆ ಅಂಥೇಳಿದ್ರೆ ಚಳುವಳಿಯ ಒಡಲೊಳಗ ಸಾಮಾಜಿಕ ಬದಲಾವಣೆಯ ಬೆಳಕಿನ ಕಿರಣಗಳು ಅಡಗಿರ್ತಾವ ಅಂತ ಅನ್ನೋದು ಅನ್ನಿಸ್ತದ ಗೀತಕ್ಕನದ ಜೀವನ ಚರಿತ್ರೆ ನೋಡಿದ್ರಂತೂ ಸೊ ಗೀತಕ್ಕ ಓದುವಂಥ ಅವ್ರ ತಂದೆ ಗೀತಕ್ಕನ್ನು ಓದಿಸಿದ್ರು ಆದರೆ ಕಿತ್ತು ತಿನ್ನುವಂಥ ಮುಂದೆ ಬರ್ತಾ ಬರ್ತಾ ಗೀತಕ್ಕ ಮೊದಲ ಮಹಿಳೆ ಆಗಿದ್ದಳು ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಒಂದು ಗುಮಾಸ್ತ ಕೆಲಸ ಹಿಡ್ಕೊಂಡು ಹಾಗೆ ನೌಕರಿ ಮಾಡ್ತಾ ಮತ್ತು ಡಿಗ್ರಿ ಮುಗಿಸ್ತಾ ಕೆಲಸ ಮಾಡಿದರು ಗೀತಕ್ಕ ನನಗೆ ಅವರದು ಜೀವನವೇ ಒಂದು ಸಂಘರ್ಷದ ಜೀವನ ಅಂತ ಅನ್ನಿಸ್ತದ ಸಾಮಾನ್ಯವಾಗಿ ಆ ಕಾಲಘಟ್ಟದ ಅನೇಕ ಕಥೆಗಾರ್ತಿಯರನ್ನ ನಾವು ನೋಡ್ತೀವಿ ಕಥೆಗಾರ್ತಿಯರು ಸಾಮಾನ್ಯರಿಗೆ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಮತ್ತು ಮೇಲ್ಜಾತಿಯ ಹಿನ್ನೆಲೆಯಿಂದ ಬಂದಂಥ ಮತ್ತು ತಳವರ್ಗದ ಮಹಿಳೆ ಬಗ್ಗೆ ಬದುಕುಗಳ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯನ್ನು ಇಟ್ಟುಕೊಂಡು ಬಹಳ ಅದ್ಭುತವಾದ ಕಾವ್ಯ ರಚನೆ ಮಾಡಿದಂಥ ಒಂದು ದೊಡ್ಡ ಪರಂಪರೆ ನಾಡಿಗೆ ಅದ ಆದರೆ ಗೀತಕ್ಕ ಇದಕ್ಕೆ ಭಿನ್ನವಾಗಿ ಯಾಕೆ ನಿಲ್ತಾರ ಅಂತ ಕೇಳಿದ್ರೆ ಆ ಗೀತಕ್ಕ ಎಲ್ಲ ಹಿನ್ನೆಲೆಯಿಂದನೂ ಅತ್ಯಂತ ದಮನಿತ ಲೋಕದಿಂದ ಬಂದಂಥ ಮಹಿಳೆ ಕಿತ್ತು ತಿನ್ನುವ ಬಡತನ ತಳವರ್ಗದಿಂದ ಬಂದ ಮಹಿಳೆ ಮತ್ತು ಯಾವ ಹೆಣ್ಣುಮಕ್ಕಳು ಸಹಿತ ಹೊರಗಡೆ ಬಂದು ಏನೆಲ್ಲ ಚಟುವಟಿಕೆಗಳು ಮಾಡೋದು ದಿನಮಾನಗಳು ಇದ್ದಿಲ್ಲ ಅಂಥದ್ರಲ್ಲಿ ಗಿತ್ತಕ್ಕ ನೌಕರಿ ಮಾಡೋದು ಸುಮ್ಮನೆ ಅಲ್ಲ ಸುಮ್ಮನೆ ಅಲ್ಲ ಸೊ ಗಿತ್ತಕ್ಕ ಬರೀಲಿಕ್ಕೆ ಶುರು ಮಾಡಿದ್ರು ಸಣ್ಣ ವಯಸ್ಸಿಗೆ ಅವರು ಬರೀಲಿಕ್ಕೆ ಶುರು ಮಾಡಿದ್ರು ಅಂತೇಳಿ ನಮಗನ್ನಿಸ್ತದೆ ಇನ್ನು ಜೀವನ ಬಗ್ಗೆ ನೀವು ಬೇರೆ ಬೇರೆ ಕಡೆ ನೋಡ್ಕೋಬಹುದು ಸಿಗ್ತದೆ ಅವ್ರ ಜೀವನ ಚರಿತ್ರೆ ಅವರ ಕಾಲೇಜಿನ ಮ್ಯಾಗ್ಜಿನಲ್ಲಿ ಅವ್ರದು ಮೊದಲ ಲೇಖನ ಪ್ರಕಟ ಆಯಿತು ಆದರೆ ದುರಂತ ಏನು ಅಂತ ಕೇಳಿದ್ರೆ ಗೀತಕ್ಕ ಬರಿತಾ ಹೋದಂಗೆ ಗೀತಕ್ಕ ತನ್ನ ಬದುಕಿನ ಒಳಗೂ ನೂರು ಕಷ್ಟಗಳನ್ನು ಅನುಭವಿಸಿದ್ರು ಅವರು ಅವರ ವೈಯಕ್ತಿಕ ಬದುಕು ಸುಖಮಯ ಬದುಕೇನು ಆಗಿರಲಿಲ್ಲ ಹೂವಿನ ಹಾಸಿಗೆ ಬದುಕೇನು ಆಗಿರಲಿಲ್ಲ ಹೊರಗಡೆ ಪ್ರಶಸ್ತಿ ಇನ್ನೊಂದು ಮತ್ತೊಂದು ಏನೆಲ್ಲ ಬಂದಾಗಲೂ ಸಹಿತ ಆರಂಭದ ಅವರ ಬದುಕಿನ ಬದುಕಿನ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಖಂಡಿತ ಗೀತಕ್ಕನ ಒಳಗೆ ಒಂದು ಯಾವತ್ತೂ ಬತ್ತಲಾರದಂಥ ಒಂದು ಕಣ್ಣೀರು ಹನಿತಾನೆ ಇತ್ತು ಅಂಥೇಳಿ ನಮಗೆ ಅನ್ನಿಸ್ತದ ಸೊ ಆ ಎಲ್ಲ ಇವುಗಳ ಹಿಂದೆ ಏನು ಕಾರಣ ಇರ್ಬೋದು ಅಂತ ಗೀತಕ್ಕ ಆಲೋಚನೆ ಮಾಡ್ತಿರ್ಬೋದು ಹಾಗಾಗಿನೇ ಸಮಸ್ತ ಮಹಿಳೆಯರ ದಲಿತ ದಮನಿತ ಲೋಕದ ಒಂದು ಬಿಡುಗಡೆಯನ್ನು ವಿಮೋಚನೆಯನ್ನು ಬಯಸ ಉತ್ಕಟವಾದ ಬೈಕೆ ಅವರಿಂದ ಏನು ಮಾಡಿಸ್ತು ಅಂತಂದ್ರೆ ಅಕ್ಷರವನ್ನ ಬರೀಲಿಕ್ಕೆ ಹಚ್ತು ಅಕ್ಷರವನ್ನ ಆಧಾರ ಮಾಡಿಕೊಂಡು ಮಾಧ್ಯಮ ಮಾಡಿಕೊಂಡು ಗೀತಕ್ಕ ಕಥೆಗಳು ಬರೆದ್ರು ಕಾದಂಬರಿಗಳು ಬರೆದರು ಮತ್ತು ಸುಮಾರು ಇಪ್ಪತ್ತೆರಡು ಕಾದಂಬರಿಗಳು ಬರೀತಾರೆ ಗೀತಕ್ಕ ಐವತ್ತು ಕಥೆಗಳು ಬರೀತಾರೆ ಒಂದು ಸಂಪಾದನೆ ಹನ್ನೆರಡು ನಾಟಕಗಳು ಮತ್ತು ಅನೇಕ ಲೇಖನಗಳನ್ನು ಗೀತಕ್ಕ ಬರೆದ್ರು ಎಲ್ಲಕ್ಕಿಂತಲೂ ಮುಖ್ಯವಾದ ಅವರ ಬರಹ ಯಾವುದು ಅಂತ ಕೇಳಿದ್ರೆ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ್ರಲ್ಲ ಆ ಅಧ್ಯಕ್ಷೀಯ ಭಾಷಣ ಅಂತೂ ಒಟ್ಟು ನನ್ನ ನಾಡಿನ ಸಚರಾಚರ ಜೀವಿಗಳಿಗೆ ಲೇಸು ಬಯಸುವ ದಿಕ್ಕಿನಲ್ಲಿ ಆ ಅಂಶ ಒಂದು ಉದ್ದೇಶ ಅವರ ಭಾಷಣದಲ್ಲಿ ಅಡಗಿದ್ದು ನೀವು ಗಮನಿಸ್ತೀರಿ ಹಾಗೆ ತಕ್ಕ ತನ್ನ ವೈಯಕ್ತಿಕ ಬದುಕಿನ ಸಂಕಟಗಳನ್ನು ಮೀರ್ತಾ ಮೀರ್ತಾನೆ ಸಾಮಾಜಿಕ ನೆಲೆಯ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕೊಂಡಿಯನ್ನು ಹೆಣ್ಕೊಂಡ್ರು ಆದ್ದರಿಂದಲೇ ಬಿಡುಗಡೆಯ ಬೈಕೆ ಬಿಡುಗಡೆಯ ಒಂದು ಉತ್ಕಟವಾದ ಬೈಕೆಯ ಭಾಗವಾಗಿ ಅವ್ರ ಕೃತಿಗಳು ಮೂಡಿಬಂದು ಅಂತೇಳಿ ನನಗೆ ಅನ್ನಿಸ್ತದ ತಕ್ಕ ಎಲ್ಲದರಲ್ಲೂ ಮೊದಲಿಗರು ಅಂತ ಅನ್ನಿಸ್ತದೆ ನನಗೆ ನೌಕರಿ ಮಾಡೋದ್ರಲ್ಲಿ ಮೊದಲಿಗರು ಡಿಗ್ರಿ ತೊಗೊಂಡ್ರು ಮತ್ತು ಅವರ ಕಲಿಯು ಅವರು ಅವರ ಕಾಲಘಟ್ಟದಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೆ ಹೆಣ್ಮಕ್ಳು ಕಾಲ ಸ್ಕೂಲಿಗೆಲ್ಲ ಹೋಗ್ತಿದ್ದಿಲ್ಲಲ್ಲ ಆವಾಗ ಇಲ್ಲಿ ಕೆಲವೊಂದು ಸಂಸ್ಥಾನಗಳು ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ಹೆಣ್ಮಕ್ಕಳಿಗೆ ಶಾಲೆಗಳನ್ನು ಓಪನ್ ಮಾಡಿದ್ರು ಆವಾಗ ಮೇಲ್ವರ್ಗದ ಹೆಣ್ಮಕ್ಳು ಆ ಶಾಲೆಗೆ ಹೋಗಬೇಕು ಅಂತಾದ್ರೆ ನಿಕ್ಷಾದೊಳಗೆ ಕೂಡಿಸಿ ಮತ್ತು ಅವ್ರ ಮ್ಯಾಲೊಂದು ಪರ್ದ ಹಾಕಿ ಟಾಂಗಕ್ಕೆ ಒಂದು ಹಿಂದ್ಗಡೆ ಹಾಕಿ ಸಾಲಿಗೆ ಅವರಿಗೆ ಕಳಿಸಿ ಮತ್ತು ಅವರಿಗೆ ವಾಪಸ್ ಕರ್ಕೊಂಡು ಮನಿ ಒಳಗೆ ಹೆಣ್ಮಕ್ಳಿಗೆ ಎರಡು ಎಂಥದ್ದು ಎರಡು ಲೋಕಗಳದು ಇದರ ಮಧ್ಯದಲ್ಲಿ ಬೇರೆ ಲೋಕ ಇಲ್ಲ ಅಂತನೋ ರೀತಿಯಲ್ಲಿ ಇತ್ತು ಅವಾಗ ಅಂಥದ್ರಲ್ಲಿ ಗೀತಕ್ಕ ಬಿಡುಬಿಸಾಗಿ ಶಾಲೆಗೆ ಹೋದರು ಕಾಲೇಜ್ಗೆ ಹೋದರು ನೌಕರಿ ಮಾಡಿದ್ರು ಮತ್ತು ಬರೀಲಿಕ್ಕೆ ಪೆನ್ನು ಮತ್ತು ಬದುಕು ಕಟ್ಕೊಂಡ್ರು ಬದುಕಿನ ವೈಯಕ್ತಿಕ ಬದುಕಿನೊಳಗ ಮೊದಲ ವಿವಾಹದಿಂದ ಅವರು ವಿಚ್ಛೇದನ ತೊಗೊಳ್ತಾರೆ ಅದು ಅವ್ರ ವೈಯಕ್ತಿಕ ಪ್ರಶ್ನೆ ಅದು ಸಮಾಜಕ್ಕೆ ಅದಕ್ಕೂ ಏನೋ ಸಂಬಂಧ ಇರಬಾರ್ದು ಹಾಗೆ ನೋಡಿದ್ರೆ ಆದರೆ ಯಾವ ಇನ್ಸ್ಟಿಟ್ಯೂಷನ್ನಲ್ಲಿ ಅವರು ಕೆಲಸ ಮಾಡ್ತಿದ್ರು ಇವತ್ತಿನ ಶರಣಬಸವೇಶ್ವರ ಸಂಸ್ಥಾನ ಅವತ್ತು ಇವರ ತಂದೆಯವರಾಗಿದ್ದರಂಥ ಆ ಟೈಮಲ್ಲಿ ಇವರು ವಿಚ್ಛೇದನ ತೊಗೊಂಡಿರೋದನ್ನು ಹೆಂಗ ರಿಸೀವ್ ಮಾಡಿದ್ರು ಅವರೆಲ್ಲರೂ ಆ ಇನ್ಸ್ಟಿಟ್ಯೂಷನ್ದವರು ಅಂತ ಕೇಳಿದ್ರೆ ಹೆಣ್ಣು ಪಾಠ ಮಾಡಲಿಕ್ಕೆ ಒಂದು ನೈತಿಕತೆ ಬೇಕು ಅಂಥದ್ರಲ್ಲಿ ಇನ್ನು ವಿಚ್ಛೇದನ ತೊಗೊಂಡ ಮಹಿಳೆ ಏನು ಪಾಠ ಮಾಡಲಿಕ್ಕೆ ಸಾಧ್ಯ ನೈತಿಕತೆ ಇರೋದಿಲ್ಲ ಅಲ್ಲಿ ಅಂಥೇಳಿ ನೌಕರಿಯಿಂದ ತೆಗೆದೇ ಬಿಟ್ರು ಅಂತನ್ನೋದನ್ನು ನಮಗೆ ಭಾಳಷ್ಟು ಜನ ಹೇಳಿದ್ದಾರೆ ಗೀತಕ್ಕ ಸಹ ನಮ್ಮ ಈ ಸಂಕಟಗಳನ್ನು ಹೇಳ್ಕೊಂಡಿದ್ರು ಸೊ ಈ ತಕ್ಕ ನೌಕರಿ ಕಳ್ಕೋಬೇಕಾಯಿತು ನೀವು ಲೆಕ್ಕ ಹಾಕಿರಿ ಎಂಥ ಒಂದು ಮಹಿಳಾ ವಿರೋಧಿ ಮೌಲ್ಯಗಳು ಈ ಸಮಾಜದೊಳಗೆ ಹುಟ್ಟುಕೊಂಡಿದ್ದವು ಅಂಥದ್ದು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಅವ್ರ ತಂದೆಗೆ ಬರಬೇಕಾದ್ರೆ ಮುನ್ ಸಮಾಜವಾದಿ ಚಳವಳಿ ಹಿನ್ನೆಲೆಯಲ್ಲಿ ನಡಿ ಹಿನ್ನ ಹಿನ್ನೆಲೆಯಿಂದ ನಡೆಯುವಂಥ ಟ್ರೇಡ್ ಯೂನಿಯನ್ಗಳು ಇಂಥ ದೊಡ್ಡ ಪರಿಣಾಮ ಬಿಟ್ಕೊಂಡಿದ್ದು ಬಿಟ್ಕೊಂಡು ಇದ್ದವು ಬಿಟ್ಕೊಟ್ಟಿದ್ವು ಆವತ್ತು ಅಂತ ಅನ್ನೋದು ಸೈಕ್ ನಮ್ಗೆ ಗೊತ್ತಾಗ್ತದೆ ನಾನು ಹೇಳದ್ನಲ್ಲ ಜೀವಪರ ಮತ್ತು ಜೀವವಿರೋಧಿ ಮೌಲ್ಯಗಳು ಎರಡು ಮಧ್ಯದಲ್ಲಿ ದೊಡ್ಡ ಸಂಘರ್ಷ ಆಗ್ತಾ ಆಗ್ತಾನೆ ಇವತ್ತಿನವರೆಗೂ ದಾರಿ ಸಂವಿಸ್ತಾ ನಾವಿಲ್ಲಿ ಬಂದಿದ್ದೀವಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ಸಿಕ್ಕಾಪಟ್ಟೆ ಈಗಲೂ ಪಾಳೆಗಾರಿ ಪ್ರದೇಶವೇ ಈಗಲೂ ಪುರುಷ ಪ್ರಧಾನ ಮೌಲ್ಯಗಳೇ ಜಮೀನ್ದಾರಿ ಮೌಲ್ಯಗಳೇ ಅದಕ್ಕೆ ಇಲ್ಲಿ ಅರವತ್ತ್ನಾಲ್ಕು ಪರ್ಸೆಂಟ್ಗೂ ಹೆಚ್ಚು ಜನ ಕೃಷಿ ಕೂಲಿ ಕಾರ್ಮಿಕರ ಹರ ಇಲ್ಲಿ ವಲಸೆ ದೊಡ್ಡ ಮಟ್ಟದಲ್ಲಿ ಆದ ಗೀತಾ ಅವರ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ನೀವು ನೋಡ್ತೀವಿ ಹಳ್ಳಿಯಿಂದ ಗುಲ್ಬರ್ಗಾ ನಗರಕ್ಕೆ ಕೆಲಸಕ್ಕಾಗಿ ವಲಸೆ ಬರುವಂಥ ಕೃಷಿ ಕೂಲಿ ಕಾರ್ಮಿಕ ಸಮುದಾಯ ಕೃಷಿಕ ಸಮುದಾಯ ತೀರಾ ಬಡ ರೈತರ ಸಮುದಾಯ ಅವರಲ್ಲಿ ಚಿತ್ರಣಗೊಳ್ತವೆ ಅವರದ್ದು ಆ್ಯಕ್ಚುಲಿ ಕೃತಿಗಳ ಆರಂಭದ ಕೃತಿಗಳಿಗೆ ಕೆಲವೊಂದು ಉತ್ಕಟವಾದ ಪ್ರೇಮ ಕಾಮಾ ಸಿನಿಮೆಯ ರೀತಿಯ ಕೃತಿಗಳಾಗಿ ಅವು ಸಿನಿಮಾಗಳು ಸಹ ಆದವು ಅವುಗಳನ್ನು ಇದ್ರೆ ಆದರೆ ಮುಂದೆ ಬರ್ತಾ ಹೋದಂಗೆ ಅವರಿಗೊಂದು ದೊಡ್ಡ ಮಟ್ಟದ ನೆಗೆತವು ಸಹ ಸಾಹಿತ್ಯ ಲೋಕದಲ್ಲಿ ಸಮಾಜದಲ್ಲಿ ಸಿಕ್ತು ಅಂಥೇಳಿ ನಮಗನ್ನಿಸ್ತದ ಈ ಸಂದರ್ಭದೊಳಗೆ ನಾವು ನೆನ್ಪು ಮಾಡ್ಕೋಬೇಕಾಗಿರೋದು ಖಂಡಿತ ಪಿ ಲಂಕೇಶ್ ಅಂಥ ವಿಚಾರವಾದಿ ಚಳುವಳಿಯನ್ನು ಹುಟ್ಟಾಕದ ಹುಟ್ಟಾಗಲಿಕ್ಕೆ ಕಾರಣೀಭೂತರ ಆದಂಥ ಪಿ ಅವರನ್ನು ನಾವು ನೆನಪಿಸ್ಕೋಬೇಕು ಗೀತಾ ಬರಹದ ಶಕ್ತಿ ಸಾಮರ್ಥ್ಯವನ್ನು ಇವರ ತುಡಿತವನ್ನು ನೋಡಿ ಅವರು ಲಂಕೇಶಲ್ಲಿ ನೀಲ್ಗಂಗಾ ಅನ್ನುವಂಥ ದೇವದಾಸಿ ಬದುಕಿಗೆ ಸಂಬಂಧಪಟ್ಟಂಥ ಕಾದಂಬರಿ ಅದು ಅದನ್ನು ಧಾರವಾಹಿಯಾಗಿ ಪ್ರಕಟ ಮಾಡ್ತಾರೆ ಮತ್ತು ನಿನ್ನ ನಾಡಿನ ಜನತೆಯ ಬದುಕಿನ ಮೇಲೆ ನೀನು ಅಕ್ಷರಗಳ ಮೂಲಕ ಕನ್ನಡಿಯನ್ನು ಹಿಡೀಬೇಕು ಅಂಥೇಳಿ ಮಾತಾಡಿದ್ರಂಥ ಸೊ ಗೀತಾ ನಾಗಭೂಷಣ್ ಬರೀಲಿಕ್ಕೆ ಶುರು ಮಾಡಿದ್ರು ನೋಡಿರಿ ಹಸಿ ಮತ್ತು ಹದ್ದುಗಳು ಇರ್ಬೋದು ಅವ್ವ ಮತ್ತು ಇತರ ಕಥೆಗಳು ಇರ್ಬೋದು ಧುಮ್ಮಸ್ಸು ಇರ್ಬೋದು ಸುಮಾರು ಕತೆಗಳು ಮತ್ತು ಕಾದಂಬರಿಗಳು ಗೀತಕ್ಕ ಬರೀಲಿಕ್ಕೆ ಶುರು ಅವರ ಇಡೀ ಕಾದಂಬರಿ ಮತ್ತು ಕತೆಗಳು ಉದ್ದಕ್ಕೂ ಸಹಿತ ನನ್ನ ನಾಡಿನ ದಲಿತ ಲೋಕದ ದಮನಿತ ಲೋಕದ ಕ್ವಾ ಕಾರ್ಮಿಕ ಲೋಕದ ಕೃಷಿಕ ಲೋಕದ ಒಳಗ ಜನತೆಯ ಬದುಕು ಎಷ್ಟು ರೀತಿಯಲ್ಲಿ ಸಂಕಟ ಅನುಭವಿಸ್ಲತ್ತದ ಅನ್ನೋದನ್ನು ಬರೆದರು ಮತ್ತು ಈ ದುಡಿಯುವ ವರ್ಗದ ಮಧ್ಯದ ಒಳಗಿನ ಉತ್ಕಟವಾದ ಪ್ರೇಮ ಉತ್ಕಟವಾದ ಒಲವು ಮತ್ತು ಜೀವನ ಪ್ರೀತಿ ಸಾಹಸಮಯ ಬದುಕು ಅತ್ಯಂತ ಸಂಕಟಗಳನ್ನು ಮೀರ್ತಾನೆ ಬಡತನವನ್ನು ಮೀರ್ತಾನೆ ಅಪಮಾನಾಪಮಾನಗಳನ್ನು ಮೀರ್ತಾನೆ ತಮ್ಮ ಬದುಕು ಕಟ್ಕೊಳ್ಳಿಕ್ಕೆ ಬೇಕಂಥ ಸಾಹಸದ ಬದುಕು ಎಷ್ಟು ನಿರಾಳವಾಗಿ ಅವರ ಬದುಕಿನಲ್ಲಿ ಬರ್ತಾಯಿತ್ತು ಅಂದರೆ ಯಾವ ಪ್ರಯಾಸ ಇಲ್ಲದೇ ಅವರ ಬದುಕಿನ ಭಾಗವೇ ಒಂದು ಜೀವ ಚೈತನ್ಯ ಆಗಿತ್ತು ಅನ್ನೋದನ್ನು ಅವರ ಕಾದಂಬರಿಗಳ ಮೂಲಕ ಗೊತ್ತಾಗ್ತದೆ ಸೊ ಗೀತಾ ನಾಗಭೂಷಣ್ ಅವರು ಬರೆದಂಥ ಒಟ್ಟು ಕೃತಿಗಳ ಬಗ್ಗೆ ಅನೇಕ ಜನ ಕೆಲವು ಜನ ಮೂಗು ಮುಡಿತಿದ್ರು ಮಡಿವಂಥರು ಯಾಕಂತ ಕೇಳಿದ್ರೆ ಸಾಮಾನ್ಯವಾಗಿ ಮೇಲ್ಹಂತದಲ್ಲಿ ಮೇಲ್ಪದ್ರನಿಂದ ಮೇಲ್ಪದ್ರನಿಂದ ಬದುಕುಗಳನ್ನು ಕಂಡು ಅದಕ್ಕೆ ಅಕ್ಷರನ್ನು ಜೋಡಿಸಿ ಬಂದಂಥ ಕೃತಿಗಳು ಒಂದು ಕಡೆ ಆದರೆ ಅದರ ಒಡನೊಳಗೆ ಒದಗಿದಂಥ ಈ ಶೋಷಣೆಯ ಎಳೆಗಳದವಲ್ಲ ಮತ್ತು ಅದನ್ನು ಬಿಚ್ಚಿಡಬೇಕಾದಾಗ ಖಂಡಿತವಾಗಿಯೂ ಕಾಮ ಪ್ರೇಮ ಬದುಕು ನೋವು ಸಂಕಟ ನಲಿವು ಇಲ್ಲಿಯ ಕೃಷಿ ಸಂಬಂಧಗಳು ಭೂ ಸಂಬಂಧಗಳು ಇಲ್ಲಿಯ ಕಾರ್ಮಿಕ ಸ್ಥಿತಿಗತಿ ಮತ್ತು ಮಹಿಳೆಯ ಅನುಭವಿಸ್ತಕ್ಕಂಥ ಸ್ಥಿತಿಗತಿ ಎಲ್ಲದರ ಮೇಲೆ ಇದು ಯಥಾವತ್ತಾಗಿ ಬೆಳಕು ಚೆದು ಬಿಡ್ತಾರೆ ಗೀತಾ ಕೆಲವು ಜನ ಮಡಿವಂಥ ಲೇಖಕ್ ಮಡಿವಂತರು ಮೂಗು ಮುಡಿದ್ರು ಗೀತ ನೀವು ಬರೆಯಂಥ ಈ ಕೃತಿಗಳನ್ನು ನಮ್ಮ ಸಣ್ಣ ಮಕ್ಕಳಿಗೆ ಓದಲಿಕ್ಕೆ ನಮ್ಗೆ ಓದಲಿಕ್ಕೆ ಓದಿಸ್ಲಿಕ್ಕೆ ಅಂಥೇಳಂದ್ರಂಥ ಅವ ಗೀತಕ್ಕ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಂಥ ದುಡಿ ಸಾಮಾನ್ಯ ಜನತೆಯ ನನ್ನ ದಲಿತ ದಮನಿತ ಲೋಕದ ಜನತೆಯ ಬದುಕು ಕಟ್ಕೊಟ್ಟರೆ ನಿಮ್ಗೆ ಓದ್ಲಿಕ್ಕಾಗಲ್ಲ ಓದಿಸ್ಲಿಕ್ಕಾಗಲಿಕ್ಕೆ ಎಷ್ಟು ಕಷ್ಟ ಆಗ್ತದಂದ್ರೆ ಅವರು ಬದುಕೇ ಎಷ್ಟು ಕಷ್ಟದಿಂದ ಕೂಡ್ಯದ ಗೊತ್ತೇನು ಅಂತ ಕೇಳಿದ್ರಂಥ ಶಾಂತ ಗೀತಕ್ಕ ನಾನು ಶಾಂತಕ್ಕ ಅಂಥೇಳಿ ನಾನು ಯಾಕೆ ಮಧ್ಯದಲ್ಲಿ ಬಂತು ಅಂದ್ರೆ ಗೀತಕ್ಕನ ಮೊದಲನೇ ಹೆಸರು ಶಾಂತಕ್ಕ ಶಾಂತ ಆಮೇಲೆ ಅವರು ತಮ್ಮ ಪೆನ್ನೇಮಾಗಿ ಗೀತ ಆಗಿ ಇಟ್ಕೊಂಡರು ಸೊ ಗೀತಾ ಅವರ ಇಂಥ ಕೃತಿಗಳು ಬಂದವು ಬಟ್ ಗೀತಾ ಅವರು ನನ್ನ ಭಾಗದ ನಾನು ಆವಾಗ ಹತ್ತೊಂಬತ್ತು ನೂರ ತೊಂಬತ್ತೈದು ಇರಬೇಕು ನಾನು ಗುಲ್ಬರ್ಗಕ್ಕೆ ಬಂದಿದ್ದ ಬಂದ ಕೂಡಲೇ ನಾನು ಮೊದಲು ಭೇಟಿಯಾಗಿದ್ದು ಯಾರಿಗೆ ಅಂದ್ರೆ ಗೀತಕ್ಕ ಭೇಟಿಯಾದ ಯಾಕಂತ ಕೇಳಿದ್ರೆ ನನ್ನೊಳಗ ಗೀತಕ್ಕ ಎರಡು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾಯಿದ್ರು ಒಂದು ನನ್ನ ನಾಡಿನ ದೇವದಾಸಿ ಜನತೆಯ ಬದುಕಿನ ಬಗ್ಗೆ ಬರೆದಂಥ ಗೀತಕ್ಕ ಹೆಂಗಿರ್ಬೋದು ನೋಡೋಣ ಅದರನೇದಾಗಿ ಆ ಕಾಲಕ್ಕೇ ಗೀತಕ್ಕ ಗೀತಾ ಅಂಥೇಳಿದ್ರೆ ದೊಡ್ಡ ಕುಂಕುಮದ ಅಗಲ ಮುಖದ ಕಳೆಯ ಮೂಗಿ ಒಂದು ಮುಗುತಿ ಇಟ್ಕೊಂಡಂಥ ಮತ್ತು ತಿರ ಏನಂತೀವಿ ಅದ್ಭುತವಾಗಿ ಡ್ರೆಸ್ಸನ್ನು ಮಾಡಿಕೊಂಡಂಥ ಒಳ್ಳೆ ಇರ್ಕಲ್ ಸೀರೆ ಯಾವಾಗಲೂ ಇರ್ಕಲ್ ಸೀರೆಯನ್ನು ಒಟ್ಕೊಂಡಂಥ ಮತ್ತು ಗಾಢವಾಗಿ ಲಿಪ್ಸ್ಟಿಕ್ಕನ್ನು ಹಚ್ಕೊಂಡಂಥ ಹಗಲು ಕಂಗಳ ಗೀತ ನಮ್ಗೆ ಯಾವತ್ತು ನಮಗೆ ಕಾಡ್ತಿದ್ದರು ನನ್ನ ಭಾಗದೊಳಗೆ ಹೆಂಗಿತ್ತು ಅಂತ ಕೇಳಿದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಮೈ ತುಂಬ ಚೆರಡ್ ಹಾಕೊಂಡು ಓಡಾಡಬೇಕು ಅನ್ನೋ ಸ್ಥಿತಿ ಒಳಗೆ ತುಟಿಗೆ ಒಂದು ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಅಂದ್ರೆ ದೊಡ್ಡ ಕ್ರಾಂತಿ ಅವಾಗ ಲಿಪ್ಸ್ಟಿಕ್ ಹಚ್ಕೊಳ್ಳೋ ಲೇಖಕಿ ನಮ್ಮ ನಾಡಿನವರಲ್ಲ ಅಂತನೋ ಒಂದು ಕುತೂಹಲ ನಮಗಿತ್ತು ಯಾಕಂದ್ರೆ ನಾವು ಅನೇಕ ಇವುಗಳನ್ನು ಓದಿ ಓದಿ ಬೆಳೆದವರು ಅಂಥ ಎಲ್ಲ ಲೇಖಕಿಯರು ಮತ್ತು ಆ ಕತೆ ಕಾದಂಬರಿ ಒಳಗಿನ ಪಾತ್ರಗಳು ಬೆಂಗಳೂರು ಮೈಸೂರು ಭಾಗದೊಳಗೆ ಇರ್ತಾರೆ ನಮ್ಮ ಭಾಗದಲ್ಲಿ ಇರಲ್ಲ ಅಂತ ಅಂದ್ಕೊಂಡಿದ್ದೆವು ಬಟ್ ನಾನು ಬಂದ ಮೇಲೆ ಗೀತಕ್ಕನ ಮನೆ ಹುಡ್ಕೊಂಡು ಹೋಗಿ ಭೇಟಿಯಾಗಿ ಮಾತಾಡುವಾಗ ಗಾಢ ಲಿಪ್ಸ್ಟಿಕ್ ಹಚ್ಕೊಂಡಂಥ ಹಗಲ ಕುಂಕುಮ ಹಚ್ಕೊಂಡಂಥ ಮತ್ತು ಅದ್ಭುತ ತುಂಬು ಗಂಗ ಕಂಗಳ ಒಬ್ಬ ಅದ್ಭುತವಾದ ಕಳೆ ಇರುವಂಥ ಲೇಖಕಿ ನನ್ನ ಮುಂದೆ ಕೂತು ಮಾತಾಡುವಾಗ ಅವ್ರ ಮುಂದೆ ನಾನು ಮಗವಾಗಿನೇ ಕೂತಿದ್ದ ಅವತ್ತು ಆದರೆ ಮಾತಾಡ್ತಾ ಮಾತಾಡ್ತಾ ಅವರ ಲೇಖಕಿ ಗೀತಕ್ಕ ಕೇವಲ ನನಗೆ ಲೇಖಕಿಯಾಗಿ ಕಾಣಿಸಲಿಲ್ಲ ಅವರೊಳಗೊಂದು ಅದ್ಭುತವಾದ ತಾಯ್ತನ ಇರೋದನ್ನು ಮಗುವಿನಂತ ಮನಸ್ಸು ಇರೋದನ್ನು ಯಥಾರ್ಥವಾಗಿ ಅವರು ತವ ತಮ್ಮೆಲ್ಲ ನೋವುಗಳನ್ನು ನಲಿವುಗಳನ್ನು ಅಭಿಪ್ರಾಯಗಳನ್ನು ಮನಸ್ಸುಗಳನ್ನು ಹಂಚಿಕೊಳ್ಳುವಂಥ ಜಲ ಜಲ ಜಲ ಹರಿಯುವ ತಿಳಿ ನೀರಂಥ ಒಬ್ಬ ಮಹಿಳೆಯನ್ನು ನಾನಲ್ಲಿ ಕಂಡೆ ಸೊ ನಾನವತ್ತು ದೇವದಾಸಿ ಮಹಿಳೆಯರದ ಒಂದು ಸಮಾವೇಶ ಕರೀಲಿಕ್ಕೆ ಹೋಗಿದ್ದು ನಾನು ಅವರಿಗೆ ಬಂದರೂ ನೀವೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ ನಮ್ಮದು ಅವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಜಂಟಿ ಕಾರ್ಯಕ್ರಮ ಆಗಿತ್ತು ದೇವದಾಸಿ ಸಂಘಟನೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅದರಲ್ಲಿ ಇಲಾಖೆಯವರು ಒಂದು ದೇವದಾಸಿ ಮಹಿಳೆಯ ಮದುವೆಯನ್ನು ಇಟ್ಟು ಬಹಳ ಆದರ್ಶ ಕೆಲಸ ಬಹಳ ಅದ್ಭುತವಾದ ಕೆಲಸ ನಾವು ಮಾಡಿದ್ದೀವಿ ಅದು ದೇವದಾಸಿ ಮಹಿಳೆಯರಿಗೆ ವಿಮೋಚನೆ ಅಂತನ್ನೋ ರೀತಿಯಲ್ಲೆಲ್ಲ ಮಾತಾಡಿದರು ಬಟ್ ಅದನ್ನು ನಾವು ತಪ್ಪಿರಲಿಲ್ಲ ಒಂದು ಮದುವೆ ಅಂತನ್ನೋದನ್ನು ಒಬ್ಬ ದೇವದಾಸಿ ಮಹಿಳೆ ಅಥವಾ ಮಹಿಳೆಗೆ ವಿಮೋಚನೆಯ ಹೆಬ್ಬಾಗಿಲು ಅಲ್ಲ ಅದು ಯಾವ ಕಾರಣಕ್ಕೂ ಅಲ್ಲ ಅಂತನೋದನ್ನು ಮಾತಾಡಿದ್ದೆವು ಆಮೇಲೆ ಗಿತ್ತಕ್ಕ ನಾನು ಬಹಳಷ್ಟೊತ್ತಿ ವಿಷಯದಲ್ಲಿ ಮಾತಾಡಿದ್ದೆವು ಹೌದಾ ಒಬ್ಬ ದೇವದಾಸಿ ಮಹಿಳೆ ಬದುಕನ್ನು ಅವಳು ವಿಮೋಚನೆ ಕಾಣಬೇಕು ಅಂತಾದ್ರೆ ಮದುವೆ ಆಗಲೇಬೇಕಾ ಮದುವೆ ಆದವರು ಗಂಡಸು ನಿನಗೆ ಮದುವೆಯಾಗಿ ನಾನು ಭಾಳ ದೊಡ್ಡ ಉಪಕಾರ ಮಾಡಿ ನಿನಗೆ ಬಿಡುಗಡೆ ಮಾಡಿದ್ದೀನಿ ಗುಲಾಮಿ ವ್ಯವಸ್ಥೆಯಿಂದ ಅನ್ನೋ ರೀತಿ ಇದೆಯಲ್ಲ ಸರಿನಾ ಅಂತ ಕೇಳಿದಾಗ ಕೊನೆಗಿಬ್ಬರು ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದ್ದೇವೆ ಏನಂದ್ರೆ ಮದುವೆ ಮತ್ತು ಕುಟುಂಬ ಈ ಎರಡು ಸಂಸ್ಥೆಗಳು ಮಹಿಳೆಯ ಅಸ್ಮಿತೆಯನ್ನು ಕಿತ್ತು ಹಾಕಲಿಕ್ಕೆ ಅವಳ ಅಸ್ತಿತ್ವವನ್ನು ಹೊಸಕ್ಕೆ ಹಾಕಲಿಕ್ಕೆ ಅವಳನ್ನು ಗುಲಾಮಳನ್ನಾಗಿ ಮಾಡಿಕೊಳ್ಳಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟವು ಅಲ್ಲಿಂದ ಇಲ್ಲಿವರೆಗೂ ಮದುವೆ ಮತ್ತು ಕುಟುಂಬಗಳು ಆದ್ದರಿಂದ ನೀವು ವಿಮೋಚನೆಯ ಪರ್ಯಾಯ ಹಂತಗಳ ಅಲ್ಲ ಒಂದು ಅತ್ಯಂತಿಕ ಹಂತಗಳಲ್ಲ ಕೊನೆಯ ಹಂತಗಳಲ್ಲ ಅಂತನ್ನೋದನ್ನು ನಾವು ಹೊತ್ತು ನಮ್ಮ ಮಾತಿನ ಹಂತಕ್ಕೆ ಬಂದಿದ್ದೆವು ಸೊ ಆವಾಗ ಖಂಡಿತ ಆ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತಾಡಿದೆ ಏನಂದ್ರೆ ಈ ಕುಟುಂಬದೊಳಗೆ ಹೆಣ್ಣು ಮಕ್ಕಳು ನಲಿಗೆ ಹೋಗ್ತಾ ಇದ್ದಾಳಲ್ಲ ಹಾಗಿದ್ರೆ ನಮಗೆ ಎಂಥ ಕುಟುಂಬಗಳು ಬೇಕು ಅಂತ ಹೇಳಿ ಮ ತೀರ ಕುಟುಂಬದ ನೆಲೆಯೊಳಗೂ ಮಹಿಳೆಗೆ ಬದುಕಿಲ್ಲ ಮತ್ತು ಇಂಥ ಪಾಳೆಗಾರಿ ಕುಟುಂಬದೊಳಗೂ ಮಹಿಳೆಗೆ ಬದುಕಿಲ್ಲ ಅನ್ನುವಂಥ ಸಂದರ್ಭದೊಳಗೆ ಮಹಿಳೆಗೆ ಒಂದು ಡೆಮೊಕ್ರೆಟಿಕ್ ಒಂದು ಪ್ರಜಾಪ್ರಭ ಪ್ರಜಾಪ್ರಭುತ್ವಿಯ ಮಾದರಿಯ ಕುಟುಂಬದ ವ್ಯವಸ್ಥೆಯನ್ನು ಕಟ್ಕೊಳ್ಳಲಿಕ್ಕೆ ಮಹಿಳೆ ಸ್ವತಃ ಸಶಕ್ತಳಾಗಬೇಕು ಆಯ್ಕೆ ಹಕ್ಕು ಅವಳದು ಅವಳು ಕುಟುಂಬವನ್ನು ಕಟ್ಕೊಳ್ಳಲಿಕ್ಕೆ ಅವಳು ಸಶಕ್ತಳಾಗಬೇಕು ಆ ಕುಟುಂಬ ಪಾಳೆಗಾರಿಯ ಮೌಲ್ಯದಿಂದ ಬಿಡಿಸ್ಕೊಂಡು ಈಚೆಗೆ ಬಂದು ಪ್ರಜಾಪ್ರಭುತ್ವ ಮೌಲ್ಯದ ಕುಟುಂಬ ಆಗಿರಬೇಕು ಅನ್ನುವ ಮಾತುಗಳೆಲ್ಲ ಅವತ್ತು ಗೀತಕ್ಕ ನಾನು ಮಾತಾಡಿದೆವು ಅವರ ಈ ಎಲ್ಲ ಕನಸುಗಳು ಸಹಿತ ಅವರ ಸರ್ವಾಧ್ಯಕ್ಷರಾಗಿದ್ದರಲ್ಲ ಸಾಹಿತ್ಯ ಸಮ್ಮೇಳನ ಆ ಸಮ್ಮೇಳನದ ಸಂದರ್ಭದಲ್ಲಿ ಅವೆಲ್ಲ ವ್ಯಕ್ತಾಗಿದ್ದು ಅಂತ ನಾನಾದರೂ ಭಾವಿಸ್ತೀನಿ ಸೊ ಇಂಥ ಒಂದು ಪಾಳೆಗಾರಿ ವ್ಯವಸ್ಥೆಯಲ್ಲಿ ಗೀತಕ್ಕ ಬರೆದ್ರು ಅದ್ಭುತವಾಗಿ ಬರೆದರು ಅವರ ಕೃತಿಗಳು ಸಿನಿಮಾ ಆದವು ಮತ್ತು ನಮಗೆ ಭಾಳ ಹೆಮ್ಮೆಯ ಸಂಗತಿ ಏನು ಅಂತ ಕೇಳಿದ್ರೆ ಗೀತಕ್ಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಾಗ ನಾನು ಗೀತಕ್ಕ ಮೀನಕ್ಕ ಮೂರು ಜನ ಗಾಡಿ ತೊಗೊಂಡು ಬಳ್ಳಾರಿಯ ಲೋಹ್ಯ ಪ್ರಕಾಶನದ ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ದೆವು ದಾರಿ ಒಳಗೌರಿ ಫೋನ್ ಫೋನ್ ಬಂತು ನೀವು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ್ರಿ ನಮಗೆ ಎಷ್ಟು ಮನದುಂಬಿ ಬಂತು ಅಂತ ಕೇಳಿದ್ರೆ ಎಷ್ಟೋ ಸತ್ತಿಗೆ ಅನೇಕ ಕೃತಿಗಳು ಸಂಪಾದನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಭಾಗದ ಜನತೆಯ ಒಂದು ಕವನವೂ ಸಹಿತ ಸೇರಿಸಿಕೊಂಡು ಂಥ ಕ ಕಾವ್ಯ ಕವನ ಪುಸ್ತಕಗಳು ಸಹಿತಲ್ಲ ಬಂದಿದ್ದಾವ ಅಂತ ಅಂಥ ಸಂದರ್ಭದಲ್ಲಿ ಬಂಡೆದ್ದು ಇನ್ನೊಂದು ಕೃತಿಯನ್ನು ನಮ್ಮ ಭಾಗದಿಂದ ಮಾಡಿದ್ರು ಅದನ್ನು ಇನ್ನೊಂದು ಸಬ್ಜೆಕ್ಟ್ ವಿಷಯಾಂತರ ಆಗೋದು ಬೇಡ ಸೊ ನಮ್ಗೆ ಹೆಮ್ಮೆ ಹಾಕಿದ್ದೇನೆಂದ್ರೆ ನಮ್ಮ ನಾಡಿನ ಉತ್ತರ ಕರ್ನಾಟಕದ ಗಟ್ಟಿಗಿತ್ತಿ ಮಹಿಳೆ ಮತ್ತು ನಿರ್ಭಿಡೆಯಿಂದ ಬರೆಯುವಂಥ ಬಂಡಾಯಗಾತಿ ಮಹಿಳೆ ಗೀತಕ್ಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಾರ ಅಂತನ್ನೋದೇ ನಮ್ಗೆ ಅತ್ಯಂತ ಹೆಮ್ಮೆಯ ಸಂಗತಿ ಹಾಕಿತ್ತು ಸೊ ಅವತ್ತು ಏನು ಕೊಡಬೇಕು ಖುಷಿಯಾಗಿತ್ತು ನಮ್ಗೆ ಅಲ್ಲೇ ಕಾಡು ಹೂಗಳಿದ್ದವು ಒಂದು ಹೂಗಳನ್ನು ಅದು ನಮ್ಮ ಹೂವು ಸೊ ಆ ಹೂವನ್ನು ತೆಗೆದು ಕೊಟ್ಟೆವು ಸೊಗೀತಕ್ಕ ಮತ್ತು ನಾವು ಭಾಳ ಖುಷಿಪಟ್ಟಿದ್ದು ಆಮೇಲೆ ಮುಂದವರದು ಬದುಕು ಅನ್ನುವಂಥ ಒಂದು ಮಹತ್ವದ ಕೃತಿಗೆ ನಮ್ಮ ನಾಡಿನ ದಲಿತ ದಮನಿತ ಲೋಕದ ಪ್ರತಿನಿಧಿಸುವಂಥ ಕೃತಿಯದು ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಮೊದಲನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಅದು ಸಹ ನಮಗೆ ಭಾಳ ಹೆಮ್ಮೆ ಆಗಿತ್ತು ಮತ್ತು ಅದರ ತರುವಾಯ ಗೀತಕ್ಕ ಅನೇಕ ಕೆಲಸಗಳನ್ನು ಸಹ ಮಾಡಿದ್ರು ಗೀತಕ್ಕನ ಬದುಕಿನ ನಮಗೆಲ್ಲರಿಗೂ ಬಹಳ ಮೆಚ್ಚುಗೆ ಆಗುವಂಥ ಒಂದು ಪ್ರಸಂಗ ನನಗೆ ಇವತ್ತಿಗೂ ಸಹ ನೆನಪು ಅದು ಕುದುರೆಮೋತಿ ಪಾರ್ವತಮ್ಮನ ಪ್ರಕರಣ ಕುದುರೆಮೋತಿಯಲ್ಲಿ ಪಾರ್ವತಮ್ಮನ ಮೇಲೆ ಅತ್ಯಾಚಾರ ನಡೆದಂಥ ಪ್ರಕರಣ ಕುದುರೆಮೋತಿ ಸ್ವಾಮಿಯ ಶಿಕ್ಷೆ ಆಗಬೇಕು ಅಂಥೇಳಿ ದೊಡ್ಡ ಹೋರಾಟಗಳು ಭುಗೆಲೆದ್ದಂಥ ಸಂದರ್ಭ ಆವಾಗ ಕಲಬುರಗಿಯಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಮಹಿಳೆಯರನ್ನೆಲ್ಲ ಒಟ್ಟುಗೂಡಿಸಿ ಇಲ್ಲಿಯ ಚಿಂತಕರು ಚಳುವಳಿಗಳ ಚಳವಳಿ ಮಾಡಿದ್ರು ಅವಾಗ ಗೀತಕ್ಕ ಅದರಲ್ಲಿ ಭಾಗವಹಿಸಿದ್ದನ್ನು ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದರು ಸೊ ಯಾವುದೇ ಒಂದು ಸಮಾಜ ಬದಲಾವಣೆಗೆ ಬೇಕಾದಂಥ ಒಂದು ಚಳುವಳಿ ಖಂಡಿತ ನಮ್ಮ ಅಕ್ಷರವನ್ನು ಸಹಿತ ನಿಜವಾದ ವಿಮೋಚನೆಕರಿಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತದ ಅನ್ನೋದನ್ನು ನಮಗೆ ಗೊತ್ತಾಗಿರೋದು ಸೊ ಗೀತಕ್ಕ ಗೀತಕ್ಕ ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಒಬ್ಬ ನಿಗಿ ನಿಗಿ ಕೆಂಡದಂಥ ಅಕ್ಷರಗಳನ್ನು ಕೊಟ್ಟಂತ ಉತ್ಕಟವಾದ ಪ್ರೇಮದ ಉತ್ಕಟವಾದ ಜೀವನ ಪ್ರೀತಿಯ ಒಂದು ಅಕ್ಷರಗಳನ್ನು ಕಟ್ಟಿಕೊಟ್ಟಂತ ಗೀತಕ್ಕ ನಮ್ಮ ಮಧ್ಯದಲ್ಲಿ ಇಲ್ಲ ಆದರೆ ಗೀತಕ್ಕ ಗೀತಕ್ಕನ ಕನಸಿತ್ತಲ್ಲ ಸ್ವತಃ ಗೀತಕ್ಕ ತನ್ನ ಬದುಕಿನಲ್ಲಿ ಅನುಭವಿಸಿದ್ರಲ್ಲ ಮತ್ತೆ ಮತ್ತೆ ಒಂದು ವಿಮೋಚನೆಯ ಸಮಾನತೆಯ ಬದುಕನ್ನು ಕಟ್ಕೊಳ್ಳಿಕ್ಕ ಗೀತಕ್ಕ ತಾತಾಯಿಸಿದ್ರು ಹಾಗಾಗಿನೇ ಅವರು ಎರಡನೆಯ ವಿವಾಹದ ಪ್ರಯತ್ನವೂ ಸಹಿತ ಅವರಿಗೆ ಹೆಚ್ಚು ಸುಖವನ್ನೇನು ತಂದು ಕೊಟ್ಟಿಲ್ಲ ಬಹಳ ನೋವನ್ನೇ ತಂದು ಕೊಟ್ಟಿದ್ದು ಅದ ಇಲ್ಲ ಸೊ ಆದಾಗ್ಯೂ ಸಹಿತ ಅವರು ತಮ್ಮೊಳಗಿನ ಒಂದು ವಿ ವಿಮೋಚನೆಯ ಮತ್ತು ಆಯ್ಕೆಯ ಸ್ವಾತಂತ್ರ್ಯದ ಹಕ್ಕಿನ ಮತ್ತು ನಮ್ಮ ನಾಡಿನ ಬದುಕು ಬದುಕುಗಳು ಬದಲಾಗಬೇಕು ಅನ್ನೋ ದಿಕ್ಕಿನ ಅವರ ಬೈಕೆಗಳೆಲ್ಲ ಇದ್ವಲ್ಲ ಅದು ಅಕ್ಷರದ ಮೂಲಕ ಹೊರಹೊಮ್ಮಾ ಇತ್ತು ಅಂತನ್ನೋದು ನಮಗೆಲ್ಲರಿಗೂ ಸಹಿತ ಹೆಮ್ಮೆಯ ಸಂಗತಿ ನಾವು ಗೀತಕ್ಕ ಯಾವತ್ತೂ ಮಾತಾಡ್ತಿದ್ದೆವು ಅವರಿಗೆ ಏನಂತ ಅಂತ ಕೇಳಿದ್ರೆ ಗೀತಕ್ಕ ನೀವು ನಿಮ್ಮ ವೈಯಕ್ತಿಕ ಬದುಕಿನ ಒಂದು ದೊಡ್ಡ ಕೃತಿಯನ್ನು ನೀವು ಕೊಡಬೇಕು ನಿಮ್ಮ ಆತ್ಮಕಥೆ ಅಂತೀರಾ ಏನು ಜೀವನ ಕಥೆ ಜೀವನ ಬದು ಜೀವನ ಕೃತಿಯನ್ನು ನೀವು ಕೊಡ್ರಿ ಅಂಥೇಳಿ ಮಾತಾಡ್ತಿದ್ದೆವು ಅದು ಬರೆದ್ರು ಏನೋ ಗೊತ್ತಿಲ್ಲ ನಾವು ಅದನ್ನು ನೋಡಬೇಕು ನಾನು ಕೊನೆಗೆ ಒಂದು ನನ್ನ ಮಾತನ್ನು ಹೇಳಿ ಮುಗಿಸ್ತೀನಿ ಗೀತಕ್ಕನ ಭಾಷೆ ಇತ್ತಲ್ಲ ಭಾಷೆ ಬಗ್ಗೆ ಯಾವಾಗಲೂ ನಮಗೆ ಹೆಮ್ಮೆ ಸಂಗತಿ ಅದ ಸಾಮಾನ್ಯವಾಗಿ ನಮ್ಮ ಭಾಗದೊಳಗೆ ಬೆಂಗಳೂರು ಮೈಸೂರು ಕಡೆಯವರಾದಂಥ ಮಾತು ಮತ್ತು ಗ್ರಾಂಥಿಕ ಭಾಷೆ ಮಾತಾಡಿದ್ರೆ ಎಂಥ ಶಿಶು ಮಾತ್ರಿ ಎಷ್ಟು ಶುದ್ಧ ಭಾಷೆ ಮಾತಾಡ್ತಾರ್ರೀ ಅವರು ಅಂತ ಮಾತಾಡ್ತಿದ್ದರು ಶುದ್ಧ ಅಶುದ್ಧ ಅಂತ ಭಾಷೆ ಒಳಗೆ ಇರೋದೇ ಇಲ್ಲ ನನ್ನ ನಾಡಿನ ಭಾಷೆ ಖಂಡಿತ ಇದೊಂದು ಭಾಳ ಎನ್ರಿಚ್ ಆದಂಥ ಭಾಳ ಶ್ರೀಮಂತವಾದಂಥ ಬೇರೆ ಎಲ್ಲ ಭಾಷೆಗಳೇ ಹೆಂಗೆ ಶ್ರೀಮಂತವು ಹಂಗೆ ಈ ಭಾಷೆ ನನ್ನ ಭಾಷೆ ಈ ಭಾಷೆ ಒಳಗೆ ಉರ್ದು ಅದ ತೆಲುಗು ಅದ ಮರಾಠಿ ಅದ ಕನ್ನಡ ಅದ ಹಿಂದಿ ಅದ ಎಲ್ಲವನ್ನು ಒಳಗೊಂಡಂಥ ಈ ಜವಾರಿ ಭಾಷೆ ಅದಲ್ಲ ಈ ಜವಾರಿ ಭಾಷೆಯನ್ನು ಗೀತಕ್ಕ ಮಾತಾಡುವಾಗಲೂ ಅದನ್ನೇ ಮಾತಾಡ್ತಿದ್ರು ಭಾಷಣದಲ್ಲೂ ಅದನ್ನೇ ಮಾತಾಡ್ತಿದ್ದರು ನಮ್ಮೆಲ್ಲರ ಜೊತೆಗೂ ಅದೇ ಎಲ್ಲರ ಬದುಕಿಗೆ ಅದನ್ನೇ ಮಾತಾಡ್ತಿದ್ದರು ಮತ್ತು ಇದೇ ಭಾಷೆಯನ್ನು ಬಾರದರ ಗೀತಕ್ಕ ಸೊ ಈ ಜವಾರಿ ಭಾಷೆಯನ್ನು ಭಾಷೆಯ ಮೂಲಕ ಭಾಷೆ ನಾದಿ ಮಿದ್ದಿ ಅದರ ಎಲ್ಲ ಹೊಳಪನ್ನು ಅಕ್ಷರಗಳಲ್ಲಿ ಅವರು ಜೋಡಿಸಿ ಕಟ್ಟಿಕೊಟ್ಟಿರೋ ಗೀತಕ್ಕ ಸೊ ಹೀಗೆ ನನ್ನ ನನ್ನ ಲೋಕದ ದೇವದಾಸಿ ಬದುಕು ಇರ್ಬೋದು ಮತ್ತು ದಲಿತ ದಮನಿತ ಲೋಕದ ಬದುಕು ಇರ್ಬೋದು ಕಾರ್ಮಿಕರ ಬದುಕು ಇರ್ಬೋದು ಇವೆಲ್ಲವುಗಳನ್ನು ತನ್ನ ತನ್ನ ಕೃತಿಗಳಲ್ಲಿ ಕಟ್ಟಿಕೊಟ್ಟಂಥ ಗೀತಕ್ಕವರ ಕೃತಿಗಳ ಬಗ್ಗೆ ಬಹು ಆಯಾಮದಿಂದ ಅಧ್ಯಯನ ನಡೆಯುವ ಅವಶ್ಯಕತೆ ಈ ಕೆಲಸ ಯೂನಿವರ್ಸಿಟಿಗಳು ಖಂಡಿತ ಮಾಡಲೇಬೇಕು ಅದ್ರ ಜೊತೆಗೆ ಉಳಿದ ಎಲ್ಲ ಚಿಂತಕರು ಸಹ ಈ ಕೆಲಸವನ್ನು ಮಾಡಬೇಕು ಆ ಬಹು ಆಯಾಮಗಳ ಮೂಲಕ ಕೃತಿಗಳ ಅಧ್ಯಯನ ವಿಶ್ಲೇಷಣೆ ನಡೆಯುವ ಮೂಲಕ ಮುಂದಿನ ಜನತೆಗೆ ಇದೊಂದು ಬೆಳಕಾಗಿ ಬರಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ ಗೀತಕ್ಕನ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬುಕ್ ಬ್ರಹ್ಮದವರಿಗೆ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ